ನಲವತ್ತೆರಡು ಪಂಚಭೂತ ಪ್ರತ್ಯಕ್ಷ ಈಗ ಯಾಜ್ಞವಕ್ಯರಿಗೆ ಬೇರೆ ಯೋಚನೆಯೇ ಇಲ್ಲ ಹಗಲು ಇರಲು ಒಂದೇ ಯೋಚನೆ ಅದು ಪಂಚಾತ್ಮ ಸಂಕ್ರಮಣ ವಿದ್ಯೆಯನ್ನು ಪೂರ್ಣವಾಗಿ ಕರಗತ ಮಾಡಿಕೊಳ್ಳಬೇಕು ಎಂಬುದು ಪುಷ್ಕಳವಾದ ಆಹಾರವನ್ನು ಸೇವಿಸಿದ ವನ್ಯಮೃಗವು ಆಹಾರ ಪರಿಣಾಮಕ್ಕಾಗಿ ಆಹಾರ ಪರಿಣಾಮಕ್ಕಾಗಿ ಏಕಾಂತವಾದ ಗುಹೆಯನ್ನು ಆಶ್ರಯಿಸುವಂತೆ ಇಂದು ಅವನ ಅವನು ಏಕಾಂತರವಾಗಿರುವ ತನ್ನ ಈಗ ಅವನಿಗೆ ಆಹಾರದ ಯೋಚನೆಯೂ ಅಷ್ಟಿಲ್ಲ ಹಾಗೆಂದು ಆಹಾರವು ಬೇಡ ಏನೋ ಮಂದವಾಗಿದೆ ಎಂಬಂತೆಯೂ ಇಲ್ಲ ದೇಹವೆಲ್ಲ ಲಘುವಾಗಿ ಲವ ಲವಲವಿಕೆಯಾಗಿದೆ ಮನಸ್ಸು ಸಂಪೂರ್ಣವಾಗಿ ಜಾಗೃತವಾಗಿದೆ ಇಂದ್ರಿಯಗಳೆಲ್ಲ ಬಳಕೆಯನ್ನು ಇಂದ್ರಿಯಗಳಲ್ಲಿ ಬಳಲಿಕೆ ಏನೂ ಇಲ್ಲ ಕುಮಾರನು ತನ್ನ ವಿಹಿತ ಕರ್ಮಗಳನ್ನು ಮುಗಿಸಿ ನಿತ್ಯ ಜಪವನ್ನು ಮಾಡಿಕೊಂಡು ತನಗೆ ದೇವತಾನುಗ್ರಹದಿಂದ ಪ್ರಾಪ್ತವಾದ ಪಂಚಾತ್ಮ ಸಂಕ್ರಮಣ ವಿದ್ಯೆ ಎಂಬ ಯೋಗವನ್ನು ಕ್ಷೇಮವನ್ನಾಗಿ ಮಾಡಿಕೊಳ್ಳುವ ಅವನಿಕೆಯಲ್ಲಿದ್ದಾನೆ ಈಗ ಕುಮಾರನು ಕಣ್ಣು ಬಿಟ್ಟರೂ ಕಣ್ಣು ಮುಚ್ಚಿದರೂ ತನ್ನ ಎದುರಿಗೆ ತಾನೇ ಕಾಣುತ್ತಿದ್ದಾನೆ ಆತನಿಗೆ ಬಂದವರು ಯಾರು ಎಂಬುದನ್ನು ಅರಿಯಬೇಕಾದರೆ ಕಣ್ಣೆದುರು ಇರುವ ಬಿಂಬವು ಅತ್ತ ಅವರ ಮುಖ ಕಾಣಬೇಕು ಅಥವಾ ಬಂದವರು ಮಾತನಾಡಿಕೆಯಿಂದ ಗುರುತಿಸಬೇಕು ಹೀಗಾಗಿದೆ ಧ್ಯಾನದಲ್ಲಿ ಕುಳಿತು ಇಂದ್ರಿಯಗಳ ಕಡೆಗೆ ಹರಿಯುವ ಮನಸ್ಸು ಪ್ರಾರ್ಥನೆ ಮಾಡಿ ಕುಮಾರನು ಕುಳಿತಿದ್ದಾನೆ ಬಿಂಬವೂ ಎದುರಗಿದೆ ಧ್ಯಾನವು ಬಲಿದಂತೆಲ್ಲ ಬಿಂಬವು ಶುದ್ದವಾಗುತ್ತಾ ಬರುತ್ತದೆ ಕೊನೆಗೆ ಮಾತನಾಡುತ್ತದೆ ನಿನಗೆ ಈಗ ಪಂಚಾತ್ಮ ಸಂಚಲನ ವಿದ್ಯೆಯು ಕರಗತವಾಗಿದೆ ಆದರೆ ಅದು ಇನ್ನೂ ಸೀಮಾ ರೇಖೆಯಲ್ಲಿದೆಯೇ ಸೀಮಾ ರೇಖೆಗಳಲ್ಲಿದೆಯೇ ಹೊರತು ವಿವರಗಳೆಲ್ಲ ತಿಳಿದಿಲ್ಲ ನಾನು ಅನ್ನಮಯ ಕೋಶದ ಬಿಂಬ ನಿಜ ಆದರೆ ಈ ಪ್ರಾಣಮಯ ಆ ಮನೋಮಯ ಕೋಶಗಳೆರಡೂ ನನ್ನಿಂದ ಪ್ರಭಾವಿತವಾದುವು ನಾನು ಪ್ರಾಣದಿಂದಲೇ ಹುಟ್ಟಿದವನು ಅದು ನಿಜ ಆದರೂ ನಾನು ಬೆಳೆದ ಮೇಲೆ ಪ್ರಾಣಮಯ ಕೋಶವು ನನ್ನ ಪ್ರಭಾವಕ್ಕೆ ಸಿಕ್ಕಿರುವುದು ಮನೋಮಯ ಕೋಶವು ಪ್ರಾಣದಿಂದಲೇ ಹುಟ್ಟಿದುದು ಅದರಿಂದ ಅದು ನನ್ನ ಪ್ರಭಾವಕ್ಕೆ ಸಿಕ್ಕಿರುವುದು ಆದ್ದರಿಂದ ನನ್ನನ್ನು ಚೆನ್ನಾಗಿ ತಿಳಿದುಕೋ ಅನಂತರ ಇವುಗಳನ್ನು ತಿಳಿದುಕೊಳ್ಳುವುದು ಸುಲಭವಾಗುವುದು ನಿನ್ನನ್ನು ತಿಳಿದುಕೊಳ್ಳುವುದು ಹೇಗೆ ನನ್ನನ್ನು ತಿಳಿದುಕೊಳ್ಳುವುದು ಎಂದರೆ ನನ್ನನ್ನು ಕಟ್ಟಿರುವ ಪಂಚಭೂತಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ತಿಳಿದುಕೊಳ್ಳುವುದು ಈಗ ನೀನು ಸಿದ್ಧನಾಗಿರುವೆಯಾ ಸಿದ್ಧನಾಗಿರುವೆನು ನೋಡು ಈಗ ಸ್ಥೂಲವಾಗಿ ಹೇಳುವೆನು ಗಟ್ಟಿಯಾದ ಭಾಗವೆಲ್ಲವೂ ಪೃಥ್ವಿ ದ್ರವವಾಗಿರುವುದೆಲ್ಲ ಜಲ ಪ್ರಕಾಶವಾಗಿರುವುದೆಲ್ಲ ತೇಜಸ್ಸು ಚಲನದಿಂದ ಕೂಡಿರುವುದೆಲ್ಲ ವಾಯು ಪೊಳ್ಳು ಆಗಿರುವುದೆಲ್ಲ ಆಕಾಶ ದೇಹದಲ್ಲಿ ಯಾವ ಭಾಗವನ್ನು ನೋಡಿದರೂ ಈ ಐದು ಇರುವಾಗ ಈ ಪಂಚಭೂತಗಳನ್ನು ಪೃಥ್ಕೃ ಪೃಥಕ್ಕಾಗಿ ಕಾಣುವುದೆಂದರೆ ಹೇಗೆ ಸರಿಯಾಗಿ ಕೇಳಿದೆ ಈಗ ನೀನು ಪೃಥಿವ್ಯಾಧಿ ಭೂತಗಳನ್ನು ಬೇರೆ ಬೇರೆಯಾಗಿ ಧ್ಯಾನಿಸು ನೀನು ಅಗ್ನಿಪ್ರಾಣ ಆದಿತ್ಯರ ಕೃಪೆಯನ್ನು ಸಂಪಾದಿಸಿದವನು ನಿನಗವು ದರ್ಶನ ಕೊಡುವವು ಕುಮಾರನು ಮಾಡಿದನು ಅವನಿಗೆ ತನ್ನನ್ನು ಯಾರೋ ಪ್ರೇರೇಪಿಸುತ್ತಿರುವರು ಬಿಂಬದಲ್ಲಿ ಕುಳಿತು ಯಾರೋ ಮಾತನಾಡುತ್ತಿರುವವರು ಎಂಬ ಭಾವನೆ ಆದರೆ ಅದನ್ನು ಹಿಂತಿರುಗಿ ನೋಡುವುದಕ್ಕೆ ಇಷ್ಟವಿಲ್ಲ ಯಾವುದೋ ಪ್ರವಾಹದಲ್ಲಿ ಸಿಕ್ಕಿ ಕೊಚ್ಚಿಕೊಂಡು ಹೋಗುತ್ತಿರುವವನಂತೆಯಿದೆ ಪೃಥ್ ಪೃಥ್ವಿಯನ್ನು ವೃತ್ತಕ್ಕಾಗಿ ಅವನೆಂದು ಪ್ರಾರ್ಥಿಸಿರಲಿಲ್ಲ ಆದರೂ ಪ್ರಾರ್ಥನೆಯು ಹೊರಟಿತು ಪೃಥ್ವಿ ಭೂತ ಸ್ವರೂಪಗಳಾಗಿ ನಿಂತು ಎಲ್ಲಕ್ಕೂ ಮನೆಯಾಗಿರುವ ಪೃಥ್ವಿದೇವಿಯೇ ಅನುಗ್ರಹಿಸು ನಿನ್ನ ದರ್ಶನದಿಂದ ನಮಗೆ ಏನೂ ಹಾನಿಯಾಗದಿರಲಿ ನಿನಗೆ ನಮಸ್ಕಾರವು ಬಿಂಬವು ಎದುರಿಗೆ ಕುಳಿತ ಕುಳಿತಂತೆಯೇ ಕುಳಿತಿದೆ ಅದರಲ್ಲಿ ಏನೋ ವ್ಯತ್ಯಾಸವಾಗಿದೆ ಕಪ್ಪಗಿರುವ ಹೆಣ್ಣು ಕಣ್ಣು ಕಣ್ಣು ದೇದೀಪ್ಯಮಾನವಾಗಿ ಉಜ್ವಲವಾಗಿ ಪ್ರಕಾಶವಾಗಿದೆ ಕಣ್ಣಿನಿಂದಲೇ ಎಲ್ಲವನ್ನೂ ಆಕರ್ಷಿಸುವಂತೆ ಕಾಣಿಸುತ್ತಾಳೆ ಆ ಮುಖವು ಕಣ್ಣಿನಿಂದ ಉದ್ದಿಕ್ತವಾಗಿದ್ದಂತೆ ಕಣ್ಣಿಲ್ಲದಿದ್ದರೆ ಆ ಮುಖವೇ ಕಾಣಿಸಿದ್ದಂತೆ ತೋರುತ್ತದೆ ಹಾಗೆ ಆ ಮೈಯೆಲ್ಲ ಅಂಧಕಾರವೃತವಾಗಿ ಇದ್ದಂತೆ ಇದೆ ಆದರೆ ಅಂಧಕಾರದಲ್ಲಿಯೂ ಅದೇನೋ ರೀತಿಯಾದ ಪ್ರಕಾಶ ಅದು ಲೋಕದಲ್ಲಿ ಕಾಣುವ ಪ್ರಕಾಶವಲ್ಲ ಪ್ರಭೆಯಲ್ಲ ಹೀಗೆ ಎಲ್ಲವೂ ತಾನೇ ಆಗಿ ಕುಳಿಸಿರುವ ಬಿಂಬವೊಂದು ಕಾಣಿಸುತ್ತಿದೆ ಕುಮಾರನು ಪೂಜೆಯನ್ನು ಒಪ್ಪಿಸಿದನು ಆ ಬಿಂಬವು ಆ ಬಿಂಬವು ಸಹಜವಾದ ಮಾತೃವಾತ್ಸಲ್ಯದಿಂದ ಮಾತನಾಡುತ್ತದೆ ಕುಮಾರ ನನ್ನನ್ನು ನೋಡಬಹಿಸಿದೆ ಇದೋ ನೋಡು ನನ್ನನ್ನು ನೋಡಿದವರಿಗೆ ಕಣ್ಣಲ್ಲಿ ದೃಷ್ಟಿ ಇರುವುದಿಲ್ಲ ನನ್ನ ದೃಷ್ಟಿಯಲ್ಲಿ ಅವರ ದೃಷ್ಟಿಯು ಸರಿ ಹೋಗುತ್ತದೆ ಆದರೆ ನೀನು ಮೊದಲೇ ಪ್ರಾರ್ಥನೆ ಮಾಡಿರುವೆಯಾಗಿ ದೇವ ಕಾರ್ಯಾರ್ಥವಾಗಿ ನಾನು ನಿನಗೆ ದರ್ಶನ ಕೊಡುವೆನು ಇನ್ನು ನನ್ನ ವಿಚಿತ್ರವಾದ ಮಹಿಮೆಯಷ್ಟನ್ನು ಹೇಳುವೆನ ಪರಮಾತ್ಮನ ಸತ್ಯ ಸ್ವರೂಪದ ಬಾಕ್ಯರೂಪವೂ ನಾನು ನಾನು ಇದ್ದಡೆಯಲ್ಲೆಲ್ಲ ಸ್ಥೈರ್ಯವನ್ನು ಕೊಡುವೆನು ಸರ್ವಕ್ಕೂ ಆಧಾರಳಾದವಳು ನಾನು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಕಾರಣವೂ ನಾನು ನನ್ನ ಅನುಗ್ರಹವಾದದ್ದಲ್ಲದೆ ಯಾರೂ ಮುಂದೆ ಹೋಗಲಾರರು ನಿನ್ನ ದೇಹದ ಬಿಂಬದಲ್ಲಿ ಕುಳಿತು ನನ್ನನ್ನು ನೋಡೆಂದು ಹೇಳಿದರಲ್ಲ ಅವರನ್ನು ಕೇಳು ಈಗಲ್ಲ ಆಮೇಲೆ ಕೇಳುವತ್ತೆ ನಾವು ದೇವತೆಗಳು ಪ್ರತ್ಯಕ್ಷ ಪ್ರಿಯರಲ್ಲ ಪರೋಕ್ಷವಾಗಿ ನಿಂತು ಎಲ್ಲವನ್ನೂ ಆಡಿಸುವವರು ನಾವು ಈಗ ನೋಡು ನನ್ನ ದಯೆಯಾಗಿರುವುದು ನೀನು ಬೇಕಾದರೆ ಆಕಾಶದಲ್ಲಿ ಹಾರಾಡಬಹುದು ಕುಮಾರನ ತೊಡೆಯಿಂದ ಕೆಳಗಿನ ಭಾಗ ಭಾಗದಲ್ಲಿ ಏನೋ ವಿಚಿತ್ರ ಪರಿವರ್ತನೆಯಾಗಿ ಆತನು ಹಕ್ಕಿಯಷ್ಟು ಹಗುರವಾದನು ಕೈಕಾಲುಗಳಿವೆ ಅದೇ ದೇಹ ಆದರೂ ಈಗ ತೂಕವಿಲ್ಲ ಯಾರೋ ಹೇಳಿದರು ಹಾರಾಡಿಬಾ ನಿನಗೆ ಅನುಭವವೂ ಬರುವವರೆಗೂ ನಿನಗೆ ನಂಬಿಕೆಯೇ ಬರುವುದೆಂದು ಕುಮಾರನು ಮೇಘಮಂಡಲದವರೆಗೂ ಹಾರಿದನು ಅಲ್ಲಿ ಒಂದು ವಿಚಿತ್ರವು ಕಂಡು ಕಂಡು ಬಂತು ಅಲ್ಲಿ ಇನ್ನೊಬ್ಬ ದೇವಿ ಶುದ್ಧ ವಸ್ತ್ರವನ್ನು ಹುಟ್ಟಿ ಪ್ರಕಾಶಮಾನವಾಳಾಗಿ ಕುಮಾರನು ಆಕೆಯನ್ನು ಕಂಡು ನಮಸ್ಕಾರ ಮಾಡ್ತಾನೆ ಆಕೆಯು ತನ್ನ ವಿಶಾಲವಾದ ಕಣ್ಣುಗಳಿಂದ ಸುತ್ತಮುತ್ತಲೆಲ್ಲ ಬೆಳಗು ನೋಡುತ್ತಾ ಕುಮಾರನು ಬರಬೇಕು ನನ್ನ ತಂಗಿ ಪೃಥ್ವಿಯು ಹೇಳಿ ಕಳುಹಿಸಿಕೊಟ್ಟಳುವ ನಾನು ಅವರಕ್ಕ ಜಲದೇವಿ ನನ್ನನ್ನು ನೋಡ ನೋಡಿದವರು ನನ್ನ ನನ್ನಲ್ಲಿ ಕರಗಿ ಹೋಗುವರು ಆದರೆ ನೀನು ದೇವತಾನುಗ್ರಹ ಸಂಪನ್ನನು ಆದ್ದರಿಂದ ನಿನಗೆ ನನ್ನ ಅನುಗ್ರಹವುಂಟು ನೀನು ಇನ್ನು ಮುಂದೆ ಹೋಗು ಈಗ ನಿನ್ನನ್ನು ನೀನು ನೋಡಿಕೊ ಏನು ವ್ಯತ್ಯಾಸವಾಗಿದೆ ಎಂಬುದನ್ನು ತಿಳಿದುಕೋ ಮೇಲಕ್ಕೆ ಹೋಗು ಕುಮಾರನು ತನ್ನನ್ನು ತಾನು ನೋಡಿಕೊಂಡನು ದೇಹವೆಲ್ಲ ಗಾಜಿನ ಗೊಂಬೆಯಂತಾಗಿದೆ ಅವನ ನೋಟಕ್ಕೆ ಏನೂ ಅಡ್ಡಿ ಇಲ್ಲವೆಂಬತ್ತಿದ್ದರು ಏನು ಕಂಡರೂ ಹರಿಯುವ ನೀರಿನಲ್ಲಿ ಕಂಡಂತಾಗುತ್ತದೆ ದೇಹವು ನಿಸೂಕ್ತವಾಗಿದೆ ಲಘುವೆಂದರೆ ಪರಮ ಅದನ್ನು ಒಂದು ಕಡೆ ನಿಲ್ಲಿಸಲೂ ಆಗುವುದಿಲ್ಲವೆಂಬಂತಿದೆ ಆದರೂ ಅದರ ಸೀಮಾ ರೇಖೆಗಳು ಇದು ಕೈ ಇದು ಕಾಲು ಇದು ತಲೆ ಎಂಬ ಹೊರಗಿನ ರೇಖೆಗಳು ಇದ್ದರೂ ಸ್ಪಷ್ಟಾಸ್ಪಷ್ಟವಾಗಿದೆ ತನ್ನ ದೇಹವನ್ನು ನೋಡಿಕೊಳ್ಳುವುದನ್ನು ಬಿಟ್ಟು ಆತನು ಆಕೆಗೆ ಪೂಜೆ ಮಾಡಿದನು ರೆಕ್ಕೆಯ ಬಲವನ್ನು ನೋಡಿಕೊಳ್ಳಲು ರೆಕ್ಕೆ ಪಡೆಯುವ ಹಕ್ಕಿಯಂತೆ ದೇಹವು ಮೇಲಕ್ಕೇಳುವುದರಲ್ಲಿದೆ ಇನ್ನೊಂದು ಗಳಿಗೆ ಎನ್ನುವುದರೊಳಗಾಗಿ ದೇಹವು ಎದ್ದೇ ಬಿಟ್ಟಿತು ದೇಹವು ಹೊಗೆಯಂತೆ ವಾಯುಮಂಡಲದಲ್ಲಿ ಚಲಿಸುತ್ತಾ ಮೇಲಕ್ಕೆ ಹೋಗುತ್ತದೆ ಎದುರಿಗೆ ಕೆಂಪಗಿರುವ ಪುರುಷನೊಬ್ಬನು ಕೆಂಪು ಬಟ್ಟೆ ಕೆಂಪಿನ ಒಡವೆ ಕೆಂಪು ಮೂಳ್ಯಾದಿಗಳನ್ನು ಧರಿಸುವವನು ಸಿಕ್ಕಿದನು ಆತನುಮಾರ ನನ್ನ ದರ್ಶನ ಮಾಡಿ ಮುಂದಕ್ಕೆ ಹೋಗು ನನ್ನ ಸೋದರಿಯರಿಬ್ಬರ ಅನುಗ್ರಹವನ್ನು ಪಡೆದವನು ನನ್ನ ಅನುಗ್ರಹವನ್ನು ಪಡೆದುಕೋ ಎನ್ನುತ್ತಾನೆ ಕುಮಾರವನ್ನು ನಿಂತು ಆತನಿಗೆ ಪೂಜೆ ಮಾಡುತ್ತಾನೆ ಆತನು ಪೂಜೆಯಿಂದ ಪ್ರಸನ್ನನಾಗಿ ಹೇಳುತ್ತಾನೆ ನಾನೇ ಅಗ್ನಿ ಪಂಚಭೂತಗಳಲ್ಲಿ ಮಧ್ಯಮನು ನಾನು ನ್ಯಾಯವಾಗಿ ನೋಡಿದರೆ ನನ್ನನ್ನು ಕಂಡವರು ನನ್ನಲ್ಲಿ ಬೆರೆತು ಬೆರೆತು ಹೋಗಬೇಕು ಕಾರಣಾಂತರಗಳಿಂದ ನಿನಗೆ ಹಾಗಾಗುವುದಿಲ್ಲ ನನ್ನ ಅನುಗ್ರಹವನ್ನು ನಾನಾಗಿ ಕರುಣಿಸಿರುವೆನು ಇಲ್ಲಿ ಆಗಿರುವ ವ್ಯತ್ಯಾಸವನ್ನು ನೋಡಿಕೊಂಡು ಮುಂದೆ ಹೋಗು ಕುಮಾರನ ದೇಹದಲ್ಲಿ ಕಾಣಿಸುತ್ತಿದ್ದ ಸ್ಪಷ್ಟ ಸ್ಪಷ್ಟತೆಯು ಏನೋ ನೀರಿನಲ್ಲಿ ಕಂಡಂತಿರುವಿಕೆಯೂ ಈಗಿಲ್ಲ ದೇಹವು ಇತ್ತ ನೋಡಿದರೆ ಅತ್ತ ಕಡೆಗೆ ಅಡಿಯಿಲ್ಲದೆ ಕಾಣುವ ಗಾಜಿನ ಹಿಗೆಯಂತಾಗಿದೆ ಮೊದಲಿನ ದಪ್ಪ ಉದ್ದ ಅಗಲ ಇದ್ದರೂ ಈಗ ಅವೆಲ್ಲ ತೇಜ ಫಲಕದಂತೆ ಸ್ಫಟಿಕಮಯವಾದಂತೆ ಕಾಣುತ್ತದೆ ಈಗ ದೇಹವು ಧ್ರುವ ಧ್ರುವಚಲನವು ತಪ್ಪಿ ಎತ್ತೆಂದರತ್ತ ಹೋಗಲು ಸಿದ್ಧವಾಗಿದೆ ಅಗ್ನಿಗೆ ನಮಸ್ಕಾರ ಒಪ್ಪಿಸುತ್ತಿದ್ದಂತೆಯೇ ಗಾಳಿಯ ಜೊತೆಯಲ್ಲಿ ಗಾಳಿಯಾಗಿ ಕುಮಾರನು ತೇಲಿ ಹೋಗುತ್ತಾನೆ ಇನ್ನೊಂದು ವ್ಯತ್ಯಾಸವೆಂದರೆ ಚಿಗುರಿನಲ್ಲಿ ಕಾಣುವ ಅಲುಗಾಟದಂತೆ ದೇಹದಲ್ಲಿ ಅಲುಗಾಟವಿದ್ದರೂ ಅಂಗಾಂಗಗಳು ಪ್ರತ್ಯೇಕವಾಗಿ ಉಂಟು ಎನ್ನುವಂತಿಲ್ಲ ಏನು ಬೇಕಾದರೂ ಹಿಡಿಯಬಹುದು ಆದರೆ ಕೈ ಇದ್ದಂತೆ ಇಲ್ಲ ಎಲ್ಲಿಗೆ ಬೇಕಾದರೂ ಹೋಗಬಹುದು ಕಾಲಿದ್ದಂತೆ ಇಲ್ಲ ಕಾಣುವಂತಿದೆ ಕಣ್ಣಿಲ್ಲ ಕೇಳುವಂತಿದೆ ಕಿವಿ ಇಲ್ಲ ವಾಸನೆ ಇಲ್ಲ ರುಚಿ ಇಲ್ಲ ದರ್ಶನವಿಲ್ಲ ಆದರೂ ನೀರಲ್ಲಿ ಮುಳುಗಿದವನಂತೆ ಸ್ಪರ್ಶವೊಂದು ಇದ್ದುಕೊಂಡು ಎಲ್ಲ ಇಂದಿಗಳ ಕೆಲಸವನ್ನು ಮಾಡುವಂತಿದೆ ಹಾಗೆ ತೇಲುತ್ತಾ ಅಲ್ಲಿಂದಿಲ್ಲಿಗೆ ತಿರುಗುತ್ತಾ ಎಷ್ಟೋ ಹೊತ್ತು ಕಳೆದಿರಬೇಕು ಆಗ ಒಂದು ಗಾಳಿಯು ಬಲವಾಗಿ ಬೀಸಿದಂತಾಗಿ ಒಬ್ಬ ಪುರುಷನು ಕಾಣಿಸಿಕೊಂಡನು ಆ ಪುರುಷನು ಏನುಟ್ಟಿದ್ದಾನೆ ಏನು ಹೊದಿದ್ದಾನೆ ಹೇಗಿದ್ದಾನೆ ಎಂಬ ವಿವರಗಳು ಒಂದೂ ಕುಮಾರನಿಗೆ ತಿಳಿಯುವಂತಿಲ್ಲ ಹಾಗೆಂದು ತಿಳಿಯದು ಇಲ್ಲ ಅಷ್ಟೇನು ರೂಪವೇ ಸ್ಪಷ್ಟವಾಗಿಲ್ಲ ಆದರೂ ಅರಿವು ಮಾತ್ರವಿದೆ ಬಂದವನೇ ಬಂದವನೇ ಮಾತನಾಡಿಸಿದನು ಕುಮಾರ ನೀನು ಇಲ್ಲಿಯವರೆಗೆ ಬಂದದ್ದು ಬಹಳ ಸಂತೋಷ ನೀನು ಬರಬೇಕೆಂದು ಗೊತ್ತಿತ್ತು ನಾನೇ ವಾಯು ಎಲ್ಲದಕ್ಕೂ ಕಾರಣನಾದವನು ನಾನು ನಾನೇ ನಿನ್ನ ದೇಹವಾಗುವುದಕ್ಕೆ ಕಾರಣನಾದವನು ನೋಡು ನನ್ನ ಈ ರೂಪವನ್ನು ಕಂಡವರು ನನ್ನಲ್ಲಿ ಸೇರಿ ಹೋಗಬೇಕು ಆದರೆ ನಿನ್ನಿಂದ ಇನ್ನೂ ಮುಂದೆ ಕಾರ್ಯವಾಗಬೇಕು ಆದ್ದರಿಂದ ನೀನು ಮುಂದೆ ಹೋಗು ಆದರೆ ನಮ್ಮ ಅಣ್ಣ ಆಕಾಶನ ಬಳಿಗೆ ಹೋದಾಗ ಒಂದು ನೆನಪಿರಲಿ ಅಲ್ಲಿ ಹೋಗು ಆತನನ್ನು ಕಂಡವರೆಲ್ಲ ಆತನಲ್ಲಿ ಲಯವಾಗಿಯೇ ಹೋಗುವನು ನೀನು ಆಸ್ ಅಸ್ತಿ ನೀನು ಅಸ್ತಿ ನೀನೇ ಕೊನೆಯಲ್ಲ ನಿನ್ನಿಂದಾಚೆಗೆ ಇನ್ನೊಂದು ಇದೆ ಅದೇ ನಾನು ಎಂದುಕೊಳ್ಳುತ್ತಿರು ಇಲ್ಲವಾದರೆ ನೀನು ಲಯವಾಗಿ ಹೋಗುವೆ ಕೇಳೆ ಹೆಸರಿಲ್ಲದೇ ಹೋಗುವೆ ಹೋಗಿ ಬಾ ನಿನಗೆ ಶುಭವಾಗಲಿ ಎಂದು ಅನುಗ್ರಹ ಮಾಡಿದನು ನೀನು ಅಸ್ಥಿ ನೀನೇ ಕೊನೆಯಲ್ಲ ನಿನ್ನಿಂದಾಚೆಗೆ ಇನ್ನೊಂದು ಇದೆ ಅದೇ ನಾನು ಎಂದುಕೊಳ್ಳುತ್ತಿರು ಕುಮಾರನು ಸ್ವಭಾವ ಸ್ವಭಾವ ಸ್ವಭಾವ ಗುಣವಾಗಿ ಆತನಿಗೆ ಪೂಜೆ ಮಾಡಬೇಕು ಸಾಧ್ಯವಾಗಲಿಲ್ಲ ಆತನಲ್ಲಿಯೇ ಹೋಗಿಬಿಟ್ಟನು ಕುಮಾರನಿಗೆ ಪರಮ ಲಘುವಾಗಿರುವ ತನಗೆ ಮೈಯಾಗಿದ್ದ ಏನೋ ಒಂದು ಕಳಚಿ ಹೋದಂತಾಯಿತು ಈಗ ಕುಮಾರನಿಗೆ ತಾನು ಒಬ್ಬನು ಉಂಟು ಎಂಬ ಅರಿವಿಲ್ಲದೆ ಅರಿವಲ್ಲದೆ ಇನ್ನೇನೂ ಇಲ್ಲ ತನ್ನ ಪೂರ್ವವೇ ಅರಿವಾದಂತ ಇದ್ದರೂ ಏನೋ ಒಂದು ಶಬ್ದವೂ ಮಾತ್ರ ತನ್ನ ಇದ್ದಲ್ಲಿಯೇ ಇದ್ದು ಹರಡುತ್ತಿರುವಂತಿದೆ ಏನೋ ಇದ್ದಂತೆ ಅದೆಲ್ಲವೂ ಇದ್ದ ಲಯವಾಗಿ ಸಜಾತೀಯವಾದ ಸಜಾತೀಯವಾದ ಯಾವುದೋ ಅನಿರ್ದಿಷ್ಟ ಪದಾರ್ಥದಲ್ಲಿ ಸೇರಿದಂತೆ ಬೋಧೆಯಾಗುತ್ತದೆ ಆದರೂ ಅಹಂ ಎಂಬ ಅಸ್ಮಿತಾ ರೂಪದ ಅರಿವು ಇದ್ದಂತಿದೆ ಇನ್ನೊಂದು ವಿಶೇಷವೆಂದರೆ ಏನೋ ನಿರ್ವಚನೀಯ ಶಬ್ದ ಅಲ್ಲೆಲ್ಲ ತುಂಬ ತುಂಬಿದಂತಿದೆ ಕುಮಾರನು ತಾನೂ ಶಬ್ದರೂಪವನ್ನಾಗಿರುವಂತೆ ಆತನಿಗೆ ತೋರುತ್ತದೆ ಆದರೆ ಅದು ಲೌಕಿಕ ಶಬ್ದವಲ್ಲ ಲೌಕಿಕ ಶಬ್ದವು ವಾಯುವಾಹನವಾಗಿ ಅಹತವಾದಂತೆ ತರಂಗ ತರಂಗವಾಗಿ ಬಂದರೆ ಅಲ್ಲಿ ತರಂಗರಹಿತವಾದ ಯಾವುದೋ ಶಬ್ದವಿದೆ ಕುಮಾರನಿಗೆ ಪ್ರತ್ಯ ಪ್ರತ್ಯೆಯೋ ಎಲ್ಲಿಂದೋ ಎಲ್ಲಿಂದಲೋ ಬಂದಿದೆ ಪ್ರತ್ಯೆ ಪ್ರತ್ಯಭಿಜ್ಞೆ ಪ್ರತ್ಯಭಿಜ್ಞೆಯು ಎಲ್ಲಿ ಬಂದಿದೆ ಆ ಶಬ್ದವನ್ನು ತಾನು ಬಲವನೆಂಬಂತೆ ತಾನು ಓಂ ಎನ್ನುತ್ತಾನೆ ಅನಂತವಾಗಿರುವ ಆ ಹರಿಹಿನ ಆ ಹರಿಹಿನಲ್ಲಿ ಅವನು ಓಂಕಾರ ರೂಪವಾಗಿ ಲಯವಾಗಬೇಕು ಸ್ಥಿರದಲ್ಲಿ ಸ್ಥಿರನಾಗಿ ಸೇರಿ ಹೋಗಬೇಕು ಅದರ ಬಗ್ಗೆ ಏನೋ ಒಂದು ವಿಲಕ್ಷಣ ಸ್ಥಿತಿಯು ಪ್ರಾಪ್ತವಾಗಿದೆ ಅಷ್ಟರಲ್ಲಿ ಪ್ರತ್ಯಭಿಜ್ಞೆಯು ಹೊರಳಿದಂತೆ ಹೊರಳಿ ಅಸ್ಥಿ ಎನ್ನುತ್ತದೆ ವಿಲಯನ ಕ್ರಿಯೆಯು ಕುಸಿದು ಬೀಳುತ್ತಿದ್ದುದು ತಂದನ್ನು ತಾನು ಎಂದು ತಿಳಿದುಕೊಳ್ಳಬೇಕಾಗಿದ್ದ ಆವರಣ ಆವರಣ ಜ್ಞಾನವು ಕುಸಿದು ಬೀಳುತ್ತಿದ್ದುದು ದೃಢವಾಗುತ್ತದೆ ಮತ್ತೆ ಓಂಕಾರ ಮತ್ತೆ ಅಸ್ಮಿತಾ ವೃತ್ತಿ ಅದಾದರೆ ಆ ವೃತ್ತಿಗಿಂದು ದಡ ದಡ ತೀರಾ ಏನೂ ಇದ್ದಂತಿಲ್ಲ ಇರುವುದೆಲ್ಲ ಒಂದೇ ಒಂದಾಗಿ ಎರಡನೆಯದನ್ನು ಕೈಯನ್ನು ಕಾಣದೆ ಬರಿಯ ಅಸ್ಮಿತಾ ತಾನೇ ತಾನಾಗಿದೆ ಅದೇನು ಅದನ್ನು ವ್ಯಕ್ತಿ ಎನ್ನುವಂತಿಲ್ಲ ಇನ್ನೇನನ್ನು ಬೇಕೋ ಗೊತ್ತಿಲ್ಲ ಇದೊಂದು ಅದೊಂದು ಇದೆ ಎಂದರೆ ಇನ್ನೇನಾದರೂ ಇದೆಯೋ ಎಂದರೆ ಏನೂ ಇದ್ದಂತಿಲ್ಲ ಒಂದು ಲೆಕ್ಕಕ್ಕೆ ಸೇರಿದೆ ಲೆಕ್ಕಿಸುದು ಲೆಕ್ಕಿಸುವುದಾಗದ ಏನೋ ಇದೆ ಅನಂತವಾಗಿದೆ ಎಂದು ಬೋಧೆಯಾಗುತ್ತ ಬೋಧೆಯಾಗುತ್ತಿದ್ದರು ತಾನು ಶಾಂತವೆಂಬ ಅನಂತರವೂ ಅದರಾಚೆ ಇರುವುದು ಶ್ರದ್ಧೆಯ ಶ್ರದ್ಧೆಯು ತಾನೇ ತಾನಾಗಿದೆ ಆ ಬಯೋ ಬಯಲೋ ಬಯಲಿನಲ್ಲಿ ಕುಮಾರನು ತನ್ನ ನಾಮರೂಪಗಳು ಮರೆತಂತಿದೆ ತಾನು ಒಂದು ಶಬ್ದ ಆದರೆ ಆ ಶಬ್ದವು ಅಲ್ಲಿರುವ ಶಬ್ದಕ್ಕಿಂತ ಪ್ರತ್ಯೇಕವಾದ ಶಬ್ದವಲ್ಲ ಅದು ಅನಾಹತ ತಾನೂ ಅನಾಹತ ಎಂದು ಬೋಧೆಯಾಗುತ್ತದೆ ಆದರೆ ಅಲ್ಲಿ ವಿಚಾರವಿಲ್ಲ ವಿನಿಮಯವಿಲ್ಲ ನೀನೇನು ಆ ಮಹಾರಣದಲ್ಲಿ ಏನೆನ್ನಬೇಕು